33. ಅಗ್ನಿದೇವನ ಕೃಪೆ ದೇವರಾತನು ಮಗನಿಗೆ ಈಗ ತಾನೇ ಯಜುರ್ವೇದವನ್ನು ಮುಗಿ ಮತ್ತೆ ಹೇಳುತ್ತಿದ್ದಾನೆ ಹಾಗೆಯೇ ಬ್ರಾಹ್ಮಣೋಪನಿಷತ್ತುಗಳು ಆದವು ಕುಮಾರನು ಋದ್ವೇಗಕ್ಕಾಗಿ ಬುಡಿದರನ್ನು ಆಶ್ರಯಿಸಿದ್ದಾನೆ ಸ್ವಾಮಿವೇದಕ್ಕಾಗಿ ಉದ್ದಾಲಕನ ಬಳಿಗೆ ಕಳುಹಿಸಬೇಕು ಎಂದು ಆಚಾರ್ಯನ ಅಭಿಮತ ಆದರೆ ಮಗನು ಮಾತ್ರ ಅಗ್ನಿದೇವನ ಅಪ್ಪಣೆಯಿಲ್ಲದೆ ಏನನ್ನೂ ಮಾಡುವುದಿಲ್ಲ ಹೀಗೆ ಒಂದು ವರ್ಷವಾಯಿತು ತಂದೆಯು ಎಲ್ಲರ ಎಲ್ಲಾದರೂ ಯಾಗವೂ ನಡೆದು ತನ್ನನ್ನು ಅಧ್ವರ್ಯವಾಗಿ ಕರೆದರೆ ತನ್ನ ಜೊತೆಯಲ್ಲಿ ಮಗನನ್ನು ಕರೆದುಕೊಂಡು ಹೋಗುವನು ಅಲ್ಲಿ ಯಾಜ್ಞವಲ್ಕಿಯನು ತಂದೆಗೆ ತನ್ನ ವಯಸ್ಸು ಮೀರಿ ಆದರೂ ಯಾರಲ್ಲಿಯೂ ವಿನಯವನ್ನು ಬಿಟ್ಟು ಮಾತನಾಡಿದನು ಅವನಲ್ಲ ಆ ಭೀಮಕಾಯನೋ ಹಾಗೆ ವಿನಯವಾಗಿರುವುದನ್ನು ನೋಡಿ ಇದೇನಿದು ಮಹಾಸರ್ಪವು ಪುಷ್ಪಾಹಾರವಾದಂತೆ ಇರುವವನಲ್ಲ ಆಚಾರ್ಯನ ದುಷ್ಟ ಎಷ್ಟು ದೊಡ್ಡದು ಇನ್ನು ಈತನು ಅಧ್ವರ್ಯವಾಗಿ ನಿಲ್ಲುವ ಕಾಲವು ಬಹಳ ದೂರದಲ್ಲಿಲ್ಲ ಎನ್ನುವರು ಕೆಲವರು ತಿಳಿಯದವರು ಕುತೂಹಲದಿಂದ ಎಲ್ಲಯ್ಯ ನಿನಗೆ ಶಿಕ್ಷೆ ಎನ್ನುವರು ಯಾಜ್ಞವಾಕ್ಯನು ಮುಸಿ ಮುಸಿ ನಗುತ್ತಾ ತಂದೆಯನ್ನು ತೋರಿಸುವನು ಇನ್ನು ಕೆಲವು ಹಿರಿಯರು ಚಪಲಕ್ಕೆ ಎಲ್ಲರ ಎಲ್ಲಾದರೂ ದೀರ್ಘಕಾಲ ಸುಖವಾಗಿರೆಯಾ ಎನ್ನುವವರೆ ಆಶೀರ್ವಾದವನ್ನು ನಮಸ್ಕೂ ನಮಸ್ಕಾರ ಪೂರ್ವಕವಾಗಿ ಗ್ರಹಣ ಮಾಡುವನು ಈಗ ಮನೆಯ ತೋಟದಲ್ಲಿ ಅಗ್ನಿವಲ್ಕಿನಿಗೆ ಒಂದು ಗುಡಿಸಲು ಏರ್ಪಟ್ಟಿದೆ ಅಲ್ಲಿ ಕುಮಾರನು ವ್ರತದಲ್ಲಿದ್ದಾನೆ ಹವಿಸ್ಸನ್ನು ಹಾಲಿನಲ್ಲಿ ಒಂದು ಹೊತ್ತು ಊಟ ಮಾಡಿ ಮತ್ತೊಂದು ಹೊತ್ತು ಹಾಲು ಮಾತ್ರ ಸೇವಿಸುತ್ತಾನೆ ಮುಂಜಾನೆ ಕೊಳದಲ್ಲಿ ಸ್ನಾನ ಬೆಳಗಾಗುವವರೆಗೆ ಜಪ ಸೂರ್ಯೋದಯವಾಗುತ್ತಿದ್ದ ಹಾಗೆ ಅಗ್ನಪ್ರಧಾನ ಮತ್ತೆ ಜಪ ಸೂರ್ಯೋಪಸ್ ಸ್ನಾನ ಅದಾದ ಮೇಲೆ ಅಗ್ನಿಕಾರ್ಯ ಅಂತರ ತಂದೆ ತಾಯಿಗಳಿಗೆ ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡಿ ಹಿಂದಿರುಗಿ ಗುಡಿಸಲಿಗೆ ಹೋಗುವನು ತಾಯಿಯು ಭೋಜನವನ್ನು ತಂದಿಡುವಳ ಕುಮಾರನ ವೀಣೆಯು ಮಾತ್ರ ಅಲ್ಲಿಯೇ ಇರುವುದು ಅವನು ಮಂತ್ರ ಪುಷ್ಕ ಪುರಸ್ಕರಣದಲ್ಲಿ ಇಲ್ಲದಾಗ ವೀಣೆಯನ್ನು ಬಾರಿಸುವನು ಈಗ ಬುಡಿಲರ ಮನೆಗೂ ಹೋಗುವುದಿಲ್ಲ ಒಂದು ದಿನ ರಾತ್ರಿ ಆಲಂಬಿನಿಯು ಅಕಸ್ಮಾತ್ ಆಗಿ ಯಾಜ್ಞವಲ್ಕಿಯನ್ನು ಹೋದಳು ಗುಡಿಸಲಿನಲ್ಲಿ ಪ್ರದೀಪನನ್ನು ಹಚ್ಚಿಟ್ಟದಂತೆ ಬೆಳಕು ತುಂಬಿದರು ಆಲಿಂಬಿಯು ಗಾಬರಿಗೊಳ್ಳುವ ಜಾತಿಯಲ್ಲ ಆದರೂ ಮಗನಾಗಿಯೇ ಮಗನೇನಾಗಿರುವನೋ ಗುಡಿಸಲಿಗೆ ಬೆಂಕಿ ಬಿತ್ತೋ ಎಂದು ಗಾಬರಿಗೊಂಡಳು ಆದರೆ ಹೊಗೆ ಇಲ್ಲ ಉರಿ ಕಾಣಿಸುವುದಿಲ್ಲ ಆದ್ದರಿಂದ ಏನೋ ವಿಲಕ್ಷಣವಾಗಿರಬೇಕೆಂದು ಕೊಂಡು ಶಬ್ದ ಮಾಡದೆ ಹೋಗಿ ಬಗ್ಗಿ ನೋಡಿದಳ ಯಾಜ್ಞವಲ್ಕಿಯನು ಪದ್ಮಾಸನದಲ್ಲಿ ಧ್ಯಾನ ಕುಳಿತಿದ್ದಾನೆ ಅವನ ಮೈಯಿಂದ ಉರಿ ಹೇಳುತ್ತಿದೆ ಆದರೂ ಮುಖದಲ್ಲಿ ಏನೂ ಬದಲಾವಣೆ ಇಲ್ಲ ಕೊಂಚ ದೂರದಲ್ಲಿ ಒಣಗಿ ಹಾಕಿರುವ ಬಟ್ಟೆಗಳು ಗಂಡದ ಮೇಲೆ ತಮ್ಮ ಪಾಡಿಗೆ ತಾವಿವೆ ಆಶ್ಚರ್ಯವೆಂದರೆ ನಾನು ಬಾಗಿಲಿಗೆ ಬಂದಿದ್ದರೂ ಆ ಉರಿಯ ಜಡವಿಲ್ಲ ಉರಿಯ ಕ ಕಟ್ಟಿಗೆಯನ್ನು ಹಾಕಿದಾಗ ಕಾಣುವ ಉರಿಯಂತೆ ನಾಲಿಗೆಯನ್ನು ಚಾಚುತ್ತಿಲ್ಲ ತುಪ್ಪದ ದೀಪ ಉರಿಯುವಂತೆ ಘನವಾಗಿ ಚಾಂಚಲ್ಯವಿಲ್ಲದೆ ಉರಿಯುತ್ತಿದೆ ಆಲಿನಿಯು ಒಂದು ನಿಂತು ನೋಡಿದಳು ಹೌದು ಉರಿಯು ಚಂಚಲವಾಗಿಲ್ಲ ನೇರವಾಗಿ ರತ್ನಪ್ರಭೆಯಂತೆ ಕಾಣುತ್ತಿದೆ ಆಕೆಗೆ ಅರ್ಥವಾಗಲಿಲ್ಲ ಏನಾದರೂ ಆಗಲೆಂದು ಯಜ್ನೇಶ್ವರನನ್ನು ಸ್ಮರಿಸಿ ಕೈ ಮುಗಿದು ನಾನು ಹೋಗಿ ಅವರನ್ನು ಕರೆದುಕೊಂಡು ಬರುವೆನು ಅವರಿಗೂ ಈ ದರ್ಶನವಾಗಲಿ ಎಂದು ಪ್ರಾರ್ಥಿಸಿಕೊಂಡು ಅಲ್ಲಿಂದ ಹೊರಟಳು ದೇವರಾತನು ತನಿ ನಿದ್ದೆಯಲ್ಲಿದ್ದಾನೆ ನಿದ್ದೆ ದೇವಾಗ ಎಬ್ಬಿಸುವುದೆಂತು ಎಂದು ಆಕೆಯೂ ಅಷ್ಟೊತ್ತು ಕಾಲಲು ಕೊನೆಗೆ ಸಣ್ಣಗೆ ಕೈ ತಪ್ಪಳೆ ಎನ್ನಿಟ್ಟಳು ದೇವರಾತನಿಗೆ ಎಚ್ಚರವಾಗಿ ಯಾರದು ಎಂದರು ಆಲಂಬಿನಿಯು ಸಣ್ಣದೊಂದೆಯಿಂದ ನಾನು ಎಚ್ಚರವಾಯಿತೇ ಎಂದು ಕೇಳಿದಳು ದೇವರಾತನು ಏನು ವಿಶೇಷ ಎಂದು ಅವಳ ತಿರುಗಿದನು ಆಲಂಬಿನಿಯು ತಾನು ತೋಟದಲ್ಲಿ ಕಂಡದ್ದನ್ನು ಹೇಳಿದಳು ದೇವರಾತ್ನಿಗೂ ಆಶ್ಚರ್ಯವಾಯಿತು ಅದರಲ್ಲೂ ಯಾಜ್ಞವಳಿಕೆಯನ್ನು ಆಸನ ಮುದ್ರಾಧಾರಣ ಮಾಡಿಕೊಂಡು ಕುಳಿತಿರುವುದನ್ನು ಕೇಳಿ ಇನ್ನೂ ಆಶ್ಚರ್ಯವಾಗಿ ನನಗೆ ಹೋಗಿ ನೋಡಿ ಇನ್ನು ನೋಡಿ ಬರೋಣ ಎಂದು ದಾರಿಯಲ್ಲಿ ಬಚ್ಚನ ಮನೆಗೆ ಹೋಗಿ ಕೈಕಾಲು ತೊಳೆದುಕೊಂಡು ಶುದ್ಧ ಚಮನ ಮಾಡಿ ಶುದ್ಧಾಮ ಚಮನ ಮಾಡಿ ಗುಡಿಸಲಿಗೆ ಹೋದನು ಹೌದು ಯಜ್ಞವಲಿಕನು ಧ್ಯಾನ ಮುದ್ದೆಯಲ್ಲಿ ಪದ್ಮಾಸನದಲ್ಲಿ ಕುಳಿತಿದ್ದಾನೆ ಅವನ ಸುತ್ತಲೂ ಎಳೆ ನೀಲಿಯ ಬಣ್ಣದ ಪ್ರಕಾಶಮಾನವಾದರೂ ಕಣ್ಣು ಕುಕ್ಕದ ಕಣ್ಣಿಗೆ ಪ್ರಿಯವೂ ಆಗಿರುವ ಜ್ಯೋತಿಯೊಂದು ಅವನನ್ನು ಆವರಿಸಿದೆ ಅವನೇ ಒಂದು ದೀಪವಾಗಿದ್ದರೆ ಹೇಗೆ ನಿರಾಂತಕವಾಗಿ ಬೆಳಗುತ್ತಿರುವುದು ಹಾಗೆ ಬೆಳಗುತ್ತಿದೆ ದೇವರಾತನು ಕೈ ಮುಗಿದು ನಿಂತಲೇ ಪ್ರದಕ್ಷಿಣ ಸಂಸ್ಕಾರಗಳನ್ನು ಪಂಚೋಪ ಪಂಚೋಪಚಾರವನ್ನು ಮಾಡಿ ಯಜ್ಞೇಶ್ವರನನ್ನು ಪೂಜಿಸಿ ಇದರ ರಹಸ್ಯವೇನು ಅಪ್ಪಣೆಯಾಗಬೇಕು ಪ್ರಾರ್ಥಿಸಿದನು ಎಂದು ಪ್ರಾರ್ಥಿಸಿದನು ತಟ್ಟನೆ ಮನಸ್ಸಿಗೆ ಹೊಳಿತು ಆದ್ರಂ ಆದ್ರಿ ಜ್ಯೋತಿ ಜ್ವರ್ ಜ್ಯೋತಿರ್ಜ್ವಲತಿ ಜ್ಯೋತಿ ಜ್ವರ್ ಜ್ಯೋತಿರ್ಜ್ವಲತಿ ಒತ್ತೆಯಾದ ಬೆಳಕು ಬೆಳಗುತ್ತಿದೆ ದೇವರ ಮತ್ತೆ ನಮಸ್ಕಾರ ಮಾಡಿ ಪೂಜೆಯನ್ನು ಒಪ್ಪಿಸಿದನು ಆತನು ಚಿಕಿತ್ಸಾ ಬುದ್ಧಿಯು ವಿಚಾರ ಮಾಡತೊಡಗಿತು ಆದ್ರ ಜ್ಯೋತಿಯು ಆಪೋ ಜ್ಯೋತಿ ಅದು ಏನಿದ್ದರೂ ಧ್ಯಾನದಲ್ಲಿರುವವನಿಗೆ ಮಾತ್ರ ಕಾಣಿಸುವುದು ಹೀಗೆ ದೇಹದಿಂದ ಹೊರಕೆ ಹೊರಟು ಕಾಣುವುದುಂಟೆಯೇ ಹೌದು ಹಿಂದೆ ಎಲ್ಲೋ ಕೇಳಿದ್ದೆ ಧ್ಯಾನದ ಒಂದು ಅವಸ್ಥೆಯಲ್ಲಿ ಹೀಗೆ ಜ್ಯೋತಿಯು ಕಾಣಿಸುವುದು ಹಾಗಾದರೆ ಯಜ್ಞವಳಿಕೆಯನ್ನು ಜ್ಯೋತಿರೂಪವಾಗುವ ಅವಸ್ಥೆಗೆ ಬಂದಿದ್ದಾನೋ ಇರಲಿ ಬೆಳಗಾವುವರೆಗೆ ಏನು ಮಾತನಾಡುವುದು ಬೇಡ ಎಂದು ಸಿದ್ಧಾಂತಕ್ಕೆ ಬಂದು ಬಂದು ಆದರೂ ತಾನು ಜನಕನೆಂಬ ಮೋಹ ಬಿಡದಿರಲು ಆ ಉರಿಯಿಂದ ಮಗನಿಗೆ ಏನೂ ತೊಂದರೆ ಇಲ್ಲವೆಂದು ಖಚಿತ ಮತ್ತೆ ಬಗ್ಗಿ ನೋಡುತ್ತಾ ಮತ್ತೆ ಅದರಿಂದ ಏನೂ ತೊಂದರೆ ಇಲ್ಲವೆಂದು ಮನಸ್ಸಿಗೆ ಮಾಡಿಕೊಂಡು ಅಲ್ಲಿಂದ ಹೆಂಡತಿಯೊಡನೆ ಹಿಂತಿರುಗುವೆನು ದಾರಿಯಲ್ಲಿ ಗಂಡನು ಹೆಂಡತಿಗೆ ಇಳಿದ ಎಲ್ಲವನ್ನೂ ಹೇಳಿದೆನು ಉಪನಯನ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದಾಗ ಆಚಾರ್ಯನು ಶಿಷ್ಯನಿಗೆ ಈ ಜ್ಯೋತಿಯನ್ನು ತೋರಿಸುವುದು ಅದನ್ನು ಕುಮಾರನು ತನ್ನ ಸ್ವಂತ ಪ್ರಯತ್ನದಿಂದ ಬೆಳಕಿಸಿಕೊಂಡು ಬಳಸಿಕೊಂಡು ಯಾವಾಗಲೂ ನೋಡುತ್ತಿರಬೇಕು ಧ್ಯಾನವು ಬಲಿತು ತಾನೇ ತಾನಾದರೆ ಹೀಗೆ ಜ್ವಾಲೆಗಳು ಹೊರ ಹೊರ ಹೊರಡುವು ಎಂದು ಕೇಳಿದ್ದೆ ನಾನಲ್ಲಿಯೂ ನೋಡಿರಲಿಲ್ಲ ನೋಡೋಣ ನಾಳೆ ಕುಮಾರನನ್ನೇ ಕೇಳಿದರಾಯಿತು ಆಲಂಬಿನಿಯನ್ನು ತಡೆ ತಡೆದು ಕೇಳಿದಳು ಇಂತಹ ಸಂದರ್ಭಗಳಲ್ಲಿ ನೀವು ಬಿಡಿದಡನ್ನು ಕುಳಿತಿದ್ದರಲ್ಲವೇ ಹೌದು ನಿಜ ಆದರೆ ಬೆಳಗಾವವರೆಗೂ ತಡೆ ಇದುವರೆಗೂ ನಾವು ಸ್ವತಂತ್ರವಾಗಿದ್ದೆವು ಆದ್ದರಿಂದ ನಮಗೆ ತೋರಿದಂತೆ ಮಾಡಬಹುದಾಗಿತ್ತು ಈಗ ಕುಮಾರನನ್ನು ಸ್ವತಂತ್ರ ನಾವು ಕಂಡದು ಅದನ್ನು ಒಂದು ಸ್ಥಿತಿ ಆದ್ದರಿಂದ ಅವನನ್ನೇ ಕೇಳಿದರಾಯಿತು ಎಂದೆ ಆಲಂಬಿನಿಗೆ ಅರ್ಥವಾಯಿತು ಬೆಳಗಾದೀತೆ ಎಂದು ಕುತೂಹಲದಿಂದ ಕಾದಿದ್ದಳು ಬೆಳಗಾಯಿತು ಬೆಳಗಿನ ಜಾವದಲ್ಲಿ ಎದ್ದು ಆಲಂಬಿನೇವು ಪ್ರಾತಃ ಕ್ರಮಗಳನ್ನೆಲ್ಲ ಮುಗಿಸಿಕೊಂಡು ಅಗ್ನಿ ಪರಿ ಪರಿಚಯಗಳನ್ನು ಪರಿಚಯವಾಗಿ ಮೊಸರನ್ನು ಆಗ ಮಗನು ಬಂದು ಅಮ್ಮ ನಮಸ್ಕಾರ ಮಾಡುವೆನೋ ಎಂದನು ಆಲಂಬಿನೇ ಹಿತ ಅವರನ್ನು ಕಂಡು ಬಂದಿತಾನೆ ಎಂದಳು ಮಗನು ನಗುತ್ತಾ ಹೇಳಿದ್ದರು ಹೇಳಿದಳು ಕಂಡಿದ್ದೆ ನಮಸ್ಕಾರ ಮಾಡಿದ ಮೇಲೆ ಹತ್ತಿರ ಕೊಂಡೆರಿಸಿಕೊಂಡು ಕೇಳಿದರು ದಿನದ ಅನುಭವ ಎರಡನೇ ಸಲ ಆದೆ ಆಗುವಾಗ ನನಗೆ ಅರ್ಧಾರ್ಧವಾಗಿ ಬಾ ಬಾಹ್ಯ ಜ್ಞಾನವಿರುತ್ತದೆ ಆದರೆ ಹೊರಗಿನದು ಗೊತ್ತಾದರೂ ಆ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಏನೂ ಮಾಡಲಾರೆ ನೀನು ಬಂದಿದ್ದು ಗೊತ್ತಿತ್ತು ತಂದೆಯವರು ಬಂದಿದ್ದು ಗೊತ್ತಿತ್ತು ನೀವಿಬ್ಬರು ಸಣ್ಣಗೆ ಮಾತನಾಡಿಕೊಂಡಿದ್ದು ಕೇಳಿಸಿತು ಆದರೆ ನಿಮ್ಮ ಮಾತಿಗೆ ಉತ್ತರವಾಗಿ ಏನೂ ಹೇಳಲಾರದೆ ಕುಳಿತಿದ್ದೆ ಹಾಗಾದರೆ ನಾನು ಬಂದಾಗ ಆಮೇಲೆ ಅವರನ್ನು ಕರೆದುಕೊಂಡು ಬಂದಾಗ ನಿನಗೆ ಮೈ ಜ್ಞಾನವಿತ್ತೆ ಕಣ್ಣು ಬಿಟ್ಟುಕೊಂಡಿದ್ದೇಯಾ ನಾವು ಪಕ್ಕದಲ್ಲಿದ್ದವೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ನೀನು ಬಂದಾಗ ಎಚ್ಚರವಾಗಿದ್ದೆ ಆಮೇಲೆ ತಂದೆಯವರನ್ನು ಕರೆದುಕೊಂಡು ಬಂದಾಗಲೂ ಆಗಲೂ ಎಚ್ಚರವಾಗಿದ್ದೆ ಆಗಲೇ ಹೇಳಿದ್ದನೆಲ್ಲ ಕಣ್ಣು ಬಿಟ್ಟುಕೊಂಡಿದ್ದೀಯಾ ಎಂದೆ ನಾನು ಕಣ್ಣು ಬಿಟ್ಟಿರಲಿಲ್ಲ ನಿಜ ಈ ಕಣ್ಣು ಎಂದರೆ ಮೂಗಿನ ಪಕ್ಕದಲ್ಲಿ ಹುಬ್ಬಿನ ಕೆಳಗೆ ಇರುವ ಕಣ್ಣು ರೆಪ್ಪೆ ಮುಚ್ಚಿಕೊಂಡಿತು ಆದರೆ ಮೈಯೆಲ್ಲ ಕಣ್ಣಾಗಿತ್ತು ಆ ಸುತ್ತಮುತ್ತಲಿನಲ್ಲಿ ಸುತ್ತಮುತ್ತಲಿನಲ್ಲಿ ಇದ್ದುದು ಎಲ್ಲ ನನ್ನ ಬೆನ್ನುಗಡೆ ಇದ್ದುದು ಕೂಡ ಕಾಣಿಸುತ್ತಿತ್ತು ಇನ್ನೊಂದು ವಿಶೇಷವೆಂದರೆ ನನ್ನ ಕಣ್ಣಿಗೆ ಅಥವಾ ನೋಟಕ್ಕೆ ಗೋಡೆಯದು ಗೋಡೆಯದು ಕೂಡ ಅಡ್ಡಿ ಇರಲಿಲ್ಲ ನೀನು ಬಾಗಿಲು ತೆಗೆದುಕೊಂಡು ತೋಡದೊಳಕ್ಕೆ ಬಂದದ್ದು ಮೊದಲು ಎಲ್ಲವೂ ಕಾಣಿಸುತ್ತಿತ್ತು ಸರಿಯೇ ಅದೇನು ಹಾಗೆ ಉರಿ ಹೇಳುತ್ತಿತ್ತಲ್ಲ ಆ ನೀಲಿಯ ಉರಿ ನಿನ್ನನ್ನು ಸುಡಲಿಲ್ಲವೇ ಅದು ಸುಡು ಸುಡುವ ಉರಿಯಲ್ಲ ಆ ಉರಿ ಸುಟ್ಟಿದರೆ ನಿಮ್ಮ ಮಗನಾಗಿ ಇವತ್ತು ಬಂದು ನೋಡುತ್ತಿದ್ದೇನೆ ನೋಡು ವೇದದಲ್ಲಿ ನೋಟವು ದೊಡ್ಡದಾಗಲು ಕಣ್ಣು ಆಕಾಶದಷ್ಟು ಆಗಬೇಕು ಎಂದು ಹೇಳಿದೆ ಹಾಗೆ ಆಯಿತು ಅಷ್ಟೇ ಒಂದು ಉಪನಯನದ ದಿನ ಅಂದು ಉಪನಯನದ ದಿನ ಸೂರ್ಯಮಂಡಲದಿಂದ ಸಾವಿತ್ರ ಕಿರಣವನ್ನು ಹಿಡಿದುವರು ತುಂಬುವುದನ್ನು ಹೇಳಿಕೊಟ್ಟರು ಅಲ್ಲಿ ಆಶ್ರಮದಲ್ಲಿರುವಾಗ ಅದನ್ನು ಮಾಡುತ್ತಿದ್ದರು ಅದು ಕಣ್ಣನ್ನು ಆಕಾಶದಷ್ಟು ಮಾಡಿರಲಿಲ್ಲ ಈಗ ಎಂಟು ದಿನದ ಹಿಂದೆ ಆಯಿತು ನಿನ್ನೆಯ ರಾತ್ರಿ ಎರಡನೇ ಸಲ ಆಯಿತು ಅಷ್ಟೇ ಆಯಿತು ನನ್ನ ಮಾತು ಅಷ್ಟು ಹೇಳಿದೋ ಹೇಳು ತಾಯಿಯು ಮೊಸರಿನ ಮೊಡಕೆಯನ್ನು ಮರೆತಂತೆ ಕಡೆಯುವ ಕಡಿಯುವ ಕೋಲನ್ನು ಗೋಡೆಗೆ ಒಗಿಸಿ ತಾನೂ ಗೋಡೆಯನ್ನು ಒರಗಿ ನಿಂತಿದ್ದಳು ನಿನ್ನೆಯ ದಿನ ವಿಘ್ನೇಶ್ವರನ ದರ್ಶನವನ್ನು ಪೂರ್ಣವಾಗಿ ಪಡೆದಿದೆ ಇದುವರೆಗೆ ಏನಿದ್ದರೂ ಎದುರಿಗೆ ಇರುವ ಅಗ್ನಿಕುಂಡಲದಲ್ಲಿ ಏಳುತ್ತಿರುವ ಜ್ವಾಲೆಗಳನ್ನು ನಡುವೆ ಜ್ವಾಲಗಳ ನಡುವೆ ನೋಡುತ್ತಿದ್ದೆ ನಿನ್ನೆಯ ರಾತ್ರಿ ಅದೊಂದು ಇಲ್ಲದೆ ಜ್ವಾಲಾಮಾಲ ವಿಭೂಷಿತನಾದ ವಿಘ್ನೇಶ್ವರನ ದರ್ಶನವಾಯಿತು ನಾನು ಪೂಜೆ ಮಾಡಿ ಇದೇನು ಇಂದು ಹೀಗೆ ದರ್ಶನವಾದದು ಎಂದು ಕೇಳಿದೆ ವಿಘ್ನೇಶ್ವರನು ನಾನು ಯಾವಾಗಲೂ ಎದುರಿಗೆ ಒಂದಿಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತೇನೆ ನೀವು ನೋಡಿದ್ ನೋಡದಿದ್ದರೆ ನನ್ನದೇನು ತಪ್ಪು ಹಗಲು ಹೊತ್ತಿನಲ್ಲಿ ಆದಿತ್ಯನಾಗಿ ಬೆಳಗುವವನು ನಾನೇ ಹಗಲು ರಾತ್ರಿ ಎಲ್ಲದೇ ನಿಂತಲ್ಲಿ ನಿಲ್ಲದೆ ಬೀಸುತ್ತಿರುವ ವಾಲು ನಾನೇ ಈಗ ನಿನ್ನ ಎದುರಿಗೆ ನಿಂತಿರುವಂತೆ ಯಾವಾಗಲೂ ನಾನು ಈ ರೂಪದಲ್ಲಿ ಇಲ್ಲದಿದ್ದರೆ ನಾನಿಲ್ಲವೆಂದು ಲೆಕ್ಕವೇ ಎಂದು ಕೇಳಿದನು ನಾನು ಮತ್ತೆ ಕೇಳಿದೆ ನೀವು ದೇವತೆಗಳು ನಮಗಿಂತ ದೊಡ್ಡವರು ನಿಮ್ಮ ರಹಸ್ಯಗಳನ್ನು ನೀವೇ ಹೇಳದಿದ್ದರೆ ಹೇಳಿದ್ದ ಹೇಳದಿದ್ದರೆ ನಮಗೆ ಗೊತ್ತಾಗುವುದು ಎಂದು ಅದಕ್ಕೆ ಯಜ್ಞೇಶ್ವರನು ನನಗುತ್ತಾ ಹೇಳಿದನು ಹಾಗೆಯೇ ಸರಿ ಈಗ ನೋಡು ನಾನು ಪ್ರಸನ್ನನಾಗಿರುವುದರ ಕುರಿತಾಗಿ ನಿನ್ನ ದೃಷ್ಟಿಯು ದೊಡ್ಡದಾಗುವುದು ನಿನ್ನ ದೃಷ್ಟಿಗೆ ಅಡ್ಡಿ ಇಲ್ಲವಾಗುವುದು ನೀನು ಮಧ್ಯಾಹ್ನ ಮಧ್ಯಾಹ್ನಗಳಲ್ಲಿ ಸೂರ್ಯ ದರ್ಶನ ಮಾಡುವೆಯಲ್ಲ ಆದ್ದರಿಂದ ನಿನ್ನ ನಾಡಿಗಳಲ್ಲಿ ತುಂಬಿರುವ ಕಷ್ಮಲವು ನಾಶವಾಗುವುದು ನಾಡಿ ಶುದ್ಧಿಯಾದರೆ ಮೊದಲು ಆಗುವುದು ನನ್ನ ದರ್ಶನ ನನ್ನ ದರ್ಶನ ಗುರುತಾಗಿ ನನ್ನ ಸ್ವಾತ್ವಿಕತೆಯು ನಿನ್ನ ನಾಡಿಯಲ್ಲಿಯೂ ಪ್ರಸರಿಸುವುದು ನಿನಗೆ ಇದುವರೆಗೂ ಗೋಚರವಾಗದೆ ಪ್ರಸಾರವಾಗುತ್ತಿದ್ದ ಪ್ರಾಣಶಕ್ತಿಯು ಇಂದು ಇಂದಿಯ ಗೋಚರವಾಗುವುದಕ್ಕೆ ಜ್ಯೋತಿಯಾಗಿ ದೇಹದಿಂದ ಹೊರಹೊಮ್ಮುವುದು ಈಗ ಧ್ಯಾನದಲ್ಲಿ ಕುಳಿತರೆ ಮಾತ್ರ ಕಾಣ್ ಕಾಣುವ ಈ ಆ ಜ್ಯೋತಿಯು ಸಹಜವಾದಾಗ ನನಗೆ ಆದಿತ್ಯ ದರ್ಶನವಾಗುವುದು ಇನ್ನು ಮೇಲೆ ನೀನು ಮಧ್ಯಾಹ್ನದವತ್ತು ಆದಿತ್ಯನನ್ನು ಉಪಸ್ಥಾನ ಮಾಡುವಂತೆ ಆದಿತ್ಯ ಮಂತ್ರವನ್ನು ನಿನಗೆ ವಿರಾಮವಾದಾಗಲೆಲ್ಲ ಅದನ್ನು ಜಪ ಮಾಡುತ್ತಾ ಇನ್ನು ಕೆಲವು ದಿನ ನೀನು ಮನೆಯನ್ನು ಬಿಡು ಎಂದನು ಎಲ್ಲಿಗೆ ಹೋಗಬೇಕೆಂಬುದನ್ನು ಹೇಳಲಿಲ್ಲ ಇದಿಷ್ಟನ್ನು ಅವರಿಗೆ ಹೇಳಿದೆಯಾ ಹೇಳಿದೆ ಏನೆಂದರು ಸರಿ ನಾನು ಪರಿಗಣಿಸಿದಂತೆ ಆಯಿತು ಆದರೆ ನಾನು ಪವಿತ್ರ ಮಂತ್ರವು ಆದರೆ ಸಾಕು ಎಂದುಕೊಂಡಿದ್ದೆ ಯಜ್ಞೇಶ್ವರನ ಅಪ್ಪಣೆ ಆದ ಹೇಳುವುದೇನು ಆಗಲಿ ಆದಿತ್ಯ ಮಂತ್ರವನ್ನು ಮಾಡು ಆಮೇಲೆ ಮನೆಯನ್ನು ಬಿಡು ಉದ್ದಾಲಕರ ಆಶ್ರಮದ ಇದೆ ಹೋಗಿ ಬಾ ಎಂದನು ಇನ್ನೇನು ಹೇಳುವುದಿದೆ ಉದ್ದಾರ ಆಶ್ರಮಕ್ಕೆ ಹೋದರೆ ಅಲ್ಲಿ ನೀನು ಓದುವುದೇನಿದೆ ಅವರು ಸಾಮಕರಲ್ಲವೇ ನೋಡಮ್ಮ ಸಾಮದಲ್ಲಿ ಹಿಂಕಾರ ಸಾಮ ಹುಂಕಾರ ಸಾಮ ಎಂದು ಎರಡು ಎರಡು ಅದರಲ್ಲಿ ಮಂತ್ರಗಳನ್ನು ವಿಸ್ತಾರವಾಗಿ ವ್ಯೂಪ ಕಟ್ಟುವುದನ್ನು ಕಲಿಯಬೇಕು ಅಲ್ಲದೆ ಉದ್ದಾಲಕರು ಬ್ರಹ್ಮಿಷ್ಟರು ಅವರಿಗೆ ಉಪನಿಷತ್ತುಗಳ ಮೇಲೆ ಶ್ರದ್ಧೆ ಹೆಚ್ಚು ಆದ್ದರಿಂದ ಅವರ ಉಪನಿಷತ್ತು ಚಾಂದೋಭ್ಯವನ್ನು ನಮ್ಮ ಉಪನಿಷತ್ತುಗಳು ಉಪನಿಷತ್ತುಗಳು ನಮ್ಮ ಉಪೋಪನಿಷತ್ತುಗಳು ತೈತ್ತರಿಯ ಕಠಗಳನ್ನು ಕಲಿತರಾಯಿತು ಅಲ್ಲದೆ ಇನ್ನೊಂದು ಗುಟ್ಟು ತೈತ್ತೀರ್ಯವು ಮಹಾಸಂಹಿತಗಳನ್ನು ಪಂಚಾತ್ಮಕ ಸಂಕ್ರಮಣ ವಿದ್ಯೆಯನ್ನು ಹೇಳುವುದು ಕಠವು ಕ್ಷೇಯರೂಪವಾದ ಆತ್ಮವಿದ್ಯೆಯನ್ನು ಹೇಳುವುದು ಕ್ಷಾಂದೋಗ್ಯವು ಅವಸ್ಥಾತ್ರಯ ಪರೀಕ್ಷಣವನ್ನು ಮುಖ ಮುಖ್ಯವಾಗಿಯೂ ಈ ಮೂರು ವಿದ್ಯೆ ಕಲಿಯುವುದರೊಳಗಾಗಿ ನಾನು ಮುಳುಕನಾಗುವೆನು ಆ ವೇಳೆಗೆ ನಾನು ಏನಾಗುತ್ತೇನೋ ಯಾರು ಬಲ್ಲರು ಅಷ್ಟು ಹೊತ್ತಿಗೆ ಸರಿಯಾಗಿ ಬಿಡಿದರೆ ಮನೆಯಿಂದ ಸುದ್ದಿ ಬಂತು ಬುಡಿದರಿಗೆ ಕೊನೆ ಕೊನೆಯಗಳಿಗೆ ಬಂದಿದೆ ಆಚಾರ್ಯ ದಂಪತಿಗಳೊರನ್ನು ಯಾಜ್ಞವಲ್ಕೆನೂ ಬರಬೇಕಂತೆ ಆಚಾರ್ಯನು ಅವಸರ ಅವಸರವಾಗಿ ಬಂದು ಹೆಂಡತಿಯನ್ನು ಮಗನನ್ನು ನೋಡಿ ನೀನು ಇಲ್ಲೇ ಇದೆಯೋ ಒಳ್ಳೆಯದಾಯಿತು ನಡೀರಿ ನಾವು ಮೂವರೂ ಬರಬೇಕಾಗಿದೆ ಎಂದು ಬರಬೇಕೆಂದು ಹೇಳಿ ಕಳಿಸಿದ್ದಾರೆ ಯಾಜ್ಞವಾಲ್ಯ ನೀನು ಮೊದಲು ನಡೆ ನಾವು ನಿನ್ನೆ ಹಿಂದೆಯೇ ಬರುತ್ತೇವೆ ಅವರಿಗೆ ನಿನ್ನಲ್ಲಿ ಭೂ ವಿಶ್ವಾಸ ಎಂದನು ಯಾಜ್ಞವಲ್ಕೆನು ಆಗಲಿ ಎಂದನು ಇದ್ದವನು ಇದ್ದಂತೆಯೇ ಹೊರಟು